ಹನ್ನೆರಡನೇ ಕಕ್ಷೆಯಲ್ಲಿ ಬರುವಂತಹ ಸೂರ್ಯನ ವಿಚಾರವನ್ನು ಹೇಳ್ತಾರೆ ಶ್ರೀವನರು ಹಾಂಬಕನ ನೇತ್ರಗಳೇಬೆ ಮನೆ ಎನಿಸಿ ಸುಜನರಿಗೆ ಕರಾವಲಂಬನ ವಿವ ತರದಿ ಮಯೂಕ ವಿಸ್ತರಿಪ ಆ ವಿವಸ್ವಾನ್ ಎಂದೆರಿಸುವ ವಿಭಾವಸೋ ಅಹರ್ನಿಶಿಗಳಲ್ಲಿ ಕೊಡಲೀವ ಸುಂದರೆಯೊಡಳು ಸುಜ್ಞಾನ ಹನ್ನೆರಡನೇ ಕಕ್ಷೆಯಲ್ಲಿ ಬರುವಂತಹ ವಿವಸ್ವಾನ್ ನಾಮಕ ಸೂರ್ಯ ಶ್ರೀವನರು ಹಾಂಬಕನ ನೇತ್ರಗಳೇಬೆ ಮನೆ ಎನಿಸಿ ಶ್ರೀ ವನರುಭ ಅಂಬಕ ಅಂದರೆ ಕಮಲಾಕ್ಷ ಅವನ ನೇತ್ರಗಳೇ ಸೂರ್ಯನಿಗೆ ಮನೆ ಚಂದ್ರಮೋ ಮನಸ್ಸೋ ಜಾತಃ ಶಕ್ಷೋಹೋ ಸೂರ್ಯೋ ಅಜಾಯತ ಅಂತ ಪುರುಷ ಸೂಕ್ತದಲ್ಲಿ ಹೇಳುವ ಹಾಗೆ ಭಗವಂತನ ಮನಸ್ಸು ಚಂದ್ರನಿಗೂ ಭಗವಂತನ ನೇತ್ರ ಸೂರ್ಯನಿಗೂ ಕೂಡ ಹುಟ್ಟಿದ ಮನೆತವ್ರ ಕಮಲಾಕ್ಷನ ನೇತ್ರಗಳೇ ಭಗವಂತನಿಗೆ ಸೂರ್ಯನಿಗೆ ಮನೆ ಸೃಜನರಿಗೆ ಮಯೂಕ ಅಂದರೆ ಕಿರಣಗಳ ಹಸ್ತವನ್ನು ವಿಸ್ತರಿಪ ಅಂದರೆ ಚಾಚುತ್ತಾನೆ ವಿವಸ್ವಾನ್ ಎಂದೆನಿಸುವ ವಿವಸ್ವಾನ್ ನಾಮಕನಾಗಿರ್ತಕ್ಕಂಥ ವಿಭಾವಸ್ಸು ಸೂರ್ಯನು ಅಹರ್ ನಿಶೇಂದ್ರ ಹಗಲು ರಾತ್ರಿಗಳಲ್ಲಿ ಈ ವಸುಂಧರೆಯೋಳು ಅಂದರೆ ಭೂಮಿಯಲ್ಲಿ ವಿಪಶ್ಚಿತರೊಡನೆ ಜ್ಞಾನಿಗಳೊಡನೆ ನಮ್ಮನ್ನು ಸೇರಿಸಿ ಸುಜ್ಞಾನವನ್ನು ಕೊಡಲಿ ಸೂರ್ಯ ತನ್ನ ಬೆಳಕಿನ ಕಿರಣವನ್ನು ನಮ್ಮ ಮುಂದೆ ಚಾಚೋದು ಕರಾವಲಂಬನ ಕೊಟ್ಟಂತೆ ಕರಾವಲಂಬನ ನೀಡಿ ನಮ್ಮನ್ನು ಸೂರ್ಯ ಜ್ಞಾನಿಗಳ ಬಳಿಗೆ ಸೇರ್ಸಿ ಜ್ಞಾನವನ್ನು ಕೊಡ್ತಾನೆ ಇಲ್ಲಿ ವಿಭಾವಸು ಸೂರ್ಯ ಅಂದ್ರೆ ಧಾತೃ ಅರ್ಯಮ ಮಿತ್ರ ವರುಣ ಅಂಶು ಭಗ ಇಂದ್ರ ವಸ್ವಾನ್ ಪೂಷಾ ತೋಷ್ರು ಪರ್ಜನ್ಯ ವಿಷ್ಣು ಈ ದ್ವಾದಶ ಆತಿಥ್ಯರಲ್ಲಿ ಒಬ್ಬನಾಗಿರ್ತಕ್ಕಂಥ ವಿವಸ್ವಾನ್ ನಾಮಕ ಸೂರ್ಯ ಹನ್ನೆರಡನೇ ಕಕ್ಷೆಯಲ್ಲಿ ಬರ್ತಾನೆ ಅವನ ಸ್ತೋತ್ರನೇ ಈ ಪದ್ಯ ಅದಕ್ಕೆ ವಿವಸ್ವಾನ್ ಎಂದೆನಿಸುವ ವಿಭಾವಸ್ಸು ಅಂತ ತಿಳಿಸಿದ್ದಾರೆ ದ್ವಾದಶಿ ಆದಿತ್ಯರಲ್ಲಿ ವಿಷ್ಣು ಒಂದನೇ ಕಕ್ಷೆಯಲ್ಲಿ ಇಂದ್ರ ವಿಭಸ್ವಾನ್ ವರುಣ ಮಿತ್ರ ಪರ್ಜನ್ಯರು ಇವರು ಕ್ರಮವಾಗಿ ಎಂಟು ಹನ್ನೆರಡು ಹದಿಮೂರು ಹದಿನೇಳು ಮತ್ತು ಇಪ್ಪತ್ತನೇ ಕಕ್ಷೆಗಳಲ್ಲಿ ಬರ್ತಾರೆ ಉಳಿದ ಭಗ ದಾತ ಸವಿತಾ ಅರಿಯಮ್ಮ ತ್ವಷ್ಟ್ರು ಈ ಆರೂ ಸೂರ್ಯರು ಕೂಡ ಶೇಷಶಾತ್ರಸ್ಥರಾಗಿರ್ತಕ್ಕಂಥ ಇರುವಂತಹ ಹದಿನೆಂಟನೇ ಕಕ್ಷೆಯಲ್ಲಿ ಪರಿಗಣನೆಗೆ ಬರ್ತಾರೆ ವಿಭಾವಸ್ಸು ಅಂದರೆ ಸೂರ್ಯ ಬೆಳಕು ನೀಡುವ ಸೂರ್ಯ ಸಜ್ಜನರ ಸಂಪರ್ಕವನ್ನು ಕೊಟ್ಟು ಅವರ ಮೂಲಕ ಸುಜ್ಞಾನದ ಬೆಳಕನ್ನು ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ವನರುಹಾ ಅಂಬಕ ವನರುಹ ಅಂದರೆ ಪುಂಡರೀಕ ಅಂದರೆ ಕಮಲ ಅಂಬಕ ಅಂದರೆ ನೇತ್ರ ಪುಂಡರೀಕಾಕ್ಷ ಮಯೂಕ ಅಂದರೆ ಕಿರಣ ಅಂತ ಅರ್ಥ ಹೀಗೆ ಪುಂಡರೀಕಾಕ್ಷನಾದ ಭಗವಂತನ ಕಣ್ಣುಗಳನ್ನೇ ಮನೆಯಾಗಿ ಮಾಡಿಕೊಂಡು ಸಜ್ಜನರಿಗೆ ಕರಾವಲಂಬನ ಕೊಡುವಂತೆ ತನ್ನ ಕಿರಣಗಳನ್ನು ಜಗತ್ತಿನಲ್ಲಿ ಜಗತ್ತಿನಲ್ಲಿ ಪಸರಿಸುವ ಭವಸ್ವಾನ್ ನಾಮಕನಾದ ಸೂರ್ಯನ ಹಗಲು ಈರುಳು ನನ್ನನ್ನ ಈ ಭೂಮಿಯಲ್ಲಿ ಜ್ಞಾನಿಗಳ ಜೊತೆಯಲ್ಲಿರಿಸಿ ಸುಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ